ಸುಂದರ್ರ ಇಹ ಸಂಸಾರ ಹೇಳಲು ಹೊರಟರೆ ಬಲು ವಿಸ್ತಾರ ಸುಂದರ ಇಹ ಸಂಸಾರ ಹೇಳಲು ಹೊರಟರೆ ಬಲು ವಿಸ್ತಾರ ರಾಯನಗಿರುವುದು ಒಂದೇ ಕಣ್ಣು ರಾಯರ ಹೆಂಡತಿ ಹಳ್ಳಿಯ ಹೆಣ್ಣು ರಾಯನಿಗಿರುವುದು ಒಂದೇ ಕಣ್ಣು ರಾಯರ ಹೆಂಡತಿ ಹಳ್ಳಿಯ ಹೆಣ್ಣು ಆಡಿದ್ ಮಾಡಿದ ತಕ್ಕಂಡ್ ಹಿಡಿಯೋಕೆ ಕೇಳಿದ ನಂಬಿ ಕೊಳ್ಗೋಕೆ ಆಡಿದ್ ಮಾಡಿದ ತಕ್ಕಂಡ್ ಹಿಡಿಯೋಕೆ ಕಾಣದ ಕೇಳದ ನಂಬಿ ಕೊರ್ಗೋಕೆ ಗೊಣಗೊಣಗೊಟ್ಟುವಳಿ ಮನೆಯಾಕೆ ಅರಚಿ ಕಿರಚಿ ಪರಚಾಡೋಕೆ ಗೊಣಗೊಣ ಗುಟ್ಟುವಳಿ ಮನೆಯಾಕೆ ಅರಚಿ ಪರಿಚಿ ಪರಚಾಡೋಕೆ ಬಡಿದು ಬಡಿದು ಹರಿದಾಡೋಕೆ ಐವರು ಬಾಲರೋ ವನರ ರೇಕೆ ಬಡದು ಬಡಿದು ಹರಿದಾಡೋಕೆ ಐವರು ಬಾಲರೋ ವಾನರ ರೇಕೆ ಹಾಡುವರೆಡೆಯಲಿ ಆರೋಧನ ಮಾಡುವ ಹಾಡುವ ನೆವದಲ್ಲಿ ರೋಧನ ಮಾಡುವ ಕೊಡಗದಂದದ ಕುವರಿವರೈವರು ಕೊಡಗದಂದದ ಕುವರಿವರೈವರು ಕಡೆಬಡೆಯಿಲ್ಲದೆ ಗುಡುಗುವ ಅಜ್ಜಿ ಕಿಡಿಕಿಡಿ ಹಾರುವ ಗೋರಲು ಅಜ್ಜಿ ತಡೆಬಡೆಯಿಲ್ಲದೆ ಗುಡುಗುವ ಅಜ್ಜಿ ಕಿಡಿಕಿಡಿ ಹಾರುವ ಗುರಲು ಅಜ್ಜಿ ಕೆಮ್ಮು ತರಳುವ ಮುದಿನಾಗತ್ತೆ ಕೆಮ್ಮುತ ನರಳುವ ಮುದಿನಾಗತ್ತೆ ಕೆಮ್ಮುತ ನರಳುವ ಮುದಿನಾಗತ್ತೆ ಕೆಮ್ಮುತ ನರಳುವ ಮುದಿನಾಗತ್ತೇ ಭಾವನ ಮಾವನ ವಾರಗಿತಿ ಮಡದಿಯ ಸೋದರ ಮಾವನ ಮೈದುನ ಭಾವನ ಮಾವನ ವಾರ ಗಿತ್ತಿ ಮಡದಿಯ ಸೋದರ ಮಾವನ ಮೈದುನ ಮನೆಯಲ್ಲಿ ಮಾಡುವ ಬಲುಪುಂಡತನ ದಿಕ್ಕಿಲ್ಲದೆ ದಾರಿ ತಪ್ಪಿದ ದೂರ ನೆಂಟನ ಅಕ್ಕನ ಗಂಡ ದಿಕ್ಕಿಲ್ಲದೆ ದಾರಿ ತಪ್ಪಿದ ದೂರದ ನೆಂಟನ ಅಕ್ಕನ ಗಂಡ ನಡೆಯುತ್ತಲಡೆಮೋ ಗಡಿಬಿಡಿ ಗುಂಡ ಅನ್ನಕ್ಕೆ ಬಿದ್ದಿಹ ದಾಂಡಿಗ ಭ ನಡೆಯುತ್ತಲೇವೋ ಗಡಿಬಿಡಿ ಗುಂಡ ಅನ್ನಕ್ಕೆ ಬಿದ್ದಿಹ ದಾಂಡಿಗ ಭಂಡ ಅಡಿಗೆ ಮನೆಗೊಂದೊಡುಗು ಲಜ್ಜಿ ಒಗ್ರಾಣ ಕೊಂದುಾಡಿ ಭಟ್ಟ ಅಡಿಗೆ ಮನೆಗೊಂದು ಲಜ್ಜಿ ಉಗ್ರಾಣ ಕೊಂದುಾಡಿ ಭಟ್ಟ ಕೊಟ್ಟಿಗೆ ತುಂಬ ಕರೆಯದ ಆಕಳು ಕೆಲಸವ ಕೆಡಿಸುವಲು ನಾಲ್ಕೈದಾಳು ಕೊಟ್ಟಿಗೆ ತುಂಬ ಕರೆಯದ ಆಕಳು ಕೆಲಸವ ಕೆಡಿಸಲು ನಾಲ್ಕೈದಾಳು ಬೆಳ್ಳಂ ಬೆಳಕು ಬೆಕ್ಕಿನ ಕಾಟ ಬಿಡದೆ ಬೋಗಳುವ ನಾಯಿಯ ವಾಂತ್ರ ಬೆಳ್ಳಂ ಬೆಳಕು ಬೆಕ್ಕಿನ ಕಾಟ ಬಿಡದೆ ಬೊಗಳುವ ನಾಯಿಯ ವಾಂತ್ರ ರಾಯನಿಗೆ ತೆ ಹಿಡಿಯಿತು ಹುಚ್ಚು ಸಂಸಾರವ ನಡೆಸಲು ಅರಿಯದ ಪೆಚ್ಚು ರಾಯನಿಗೆತಕ್ಕೆ ಸಂಸಾರವ ನಡೆಸಲು ಅರಿಯದ ಎನ್ನು ತನಗುವರು ನೆರಹೊರೆ ಜನಗಳು ರಾಯನ ಕಷ್ಟವ ತಿಳಿಯದ ಜನಗಳು ಎನ್ನು ತನಗುವರು ನೆರಹೊರೆ ಜನಗಳು ರಾಯನ ಕಷ್ಟವ ತಿಳಿಯದ ಜನಗಳು ಪಾಪಾ ಸುಂದರನ ಸಂಸಾರ ಪಾಪ ಸುಂದರನ ಸಂಸಾರ ಹೇಳಲು ಹೊರಟರೆ ಅಪಾರ ಹೇಳಲು ಹೊರಟರೆ ಅಪಾರ